ನಾನು ಗಾಳಿ ಪವನ್ ಕೇಳ್ಕಂಡ್ರಲ್ಲ ನಂದು ಪವರ್ ಆಯ್ತು ಇವತ್ತು ಇವತ್ತು ಯಾಕತೆ ಕತೆ ಹೇಳಿ ಹಾ ಒಂದ್ ನೆನ್ಪಾಯ್ತು ಹೋಗ್ಸಲಿ ನಾನು ಒಂದ್ ಕತೆ ಹೇಳಿದ್ದೆ ನೆನ್ಪಿದೆ ನಿಮಗೆ ಅದೇ ಟೋಪಿ ತ ಅಂತ ಒಂದ್ ಹೇಳಿದ್ನಲ್ಲ ಅದೇ ಅವನೇ ನಾನು ಅದೇ ಹೆಸರು ಮಾತ್ರ ಚೇಂಜ್ ಮಾಡ್ಕೊಂಡು ಗಾಳಿ ಅಂತ ಪವನ್ ಅಂದ್ರೆ ಹೇಳಿ ಗಾಳಿ ಅದಕ್ಕೆ ಗಾಳಿ ಅಂತ ಇಡ್ಕೊಂಡಿದೀನಿ ಆಯ್ತು ಇವತ್ತು ಒಂಥರ ಡಿಫ್ರೆಂಟ್ ಆಗಿರೋ ಸ್ಟೋರಿನ ಹೇಳ್ತೀನಿ ಇದು ಮಹಾಭಾರತ ನಡೀಬೇಕಾರೆ ಮಹಾಭಾರತ ನಡೆಯುವ ಕಾಲದಲ್ಲಿ ಆಗಿದ್ದು ಇದು ನಿಶಾದಾಸ್ ಟ್ರೈಪ್ ಬಗ್ಗೆ ನಿಶಾದಾಸ್ ಎಲ್ಲಿ ಬರ್ತಾರೆ ಯಾರು ನಿಶಾದಾಸ್ ಅಂತ ನಿಮ್ ತಲೆಯಲ್ಲಿ ಓಡ್ತಾ ಇರ್ತೇ ತಾನೆ ನಿಶಾದು ಏಕಲವ್ಯಗೆ ಸಂಬಂಧ ನಿಶಾದಾಸು ಮತ್ತೆ ಏಕಲವ್ಯ ಒಂದೇ ಫ್ಯಾಮಿಲಿ ಈಗ ಹೇಳ್ತೀನಿ ನೋಡಿ ಪಾಯಿಂಟ್ಗಳು ಮುಂಚೆ ಪುರಾವರ್ತನ ಬುಕ್ಗಳಲ್ಲಿ ಒರು ಎಷ್ಟೊಂದ್ ಕಿಂಗ್ಡಮ್ ಗಳು ರೂಲ್ ಮಾಡ್ತಾದ್ರು ಬರೀ ಒಂದಲ್ಲ ಎರಡಲ್ಲ ಮಹಾಭಾರತ ಅಲ್ಲಿ ನಿಶಾದಾಸ್ ಇದು ಅವರು ಹೇಳಿದ್ರಂತೆ ಮಹಾಭಾರತ ಅವ್ರಿಗೆ ನಾವೇ ಹಿಲ್ಸ್ ಮತ್ತೆ ಫಾರೆಸ್ಟ್ ನಾವೇ ಎಲ್ಲ ಅಂತ ಹೇಳ್ತಾರಂತೆ ಆಮೇಲೆ ಅವರು ಒಂದು ಕಿಂಗ್ ಜೊತೆ ಲಿಂಕ್ ಆಗಿದ್ರಂತೆ ವೆಣ್ಣ ಅಂತ ಅವ್ರದು ಕಿಂಗ್ ಹೆಸರು ಓಕೆನಾ ತುಂಬಾ ಅದಕ್ಕೆ ಅವನು ಈಗ ಕತೆ ಸ್ಟಾರ್ಟ್ ಮಾಡೋಣ ಏಕಲವ್ಯ ಅಂತ ಕತೆ ಓಕೆನಾ ನಿಷಾದ ಸ್ಟ್ರೈಬಲ್ಲಿ ಚೀಫ್ ಇರ್ತಾರಲ್ಲ ಅವ್ರ ಮಗ ಅವ್ರ ಮಗ ಅವನು ಅಲ್ಲೇ ಕಾಡಲ್ಲೇ ಬೆಳೆದಿ ತುಂಬಾ ಚೆನ್ನಾಗಿ ಕಲ್ಸ್ಕೊಂತಾನೆ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಮತ್ತೆ ಬ್ರೇವ್ ಆಗಿರ್ತಾನೆ ಅವನು ಅವನು ಅವ್ರ ಲೈಫ್ ಬರೀ ಏನ್ ಹೇಳಿ ಅವ್ರ ಲೈಫ್ ಎಲ್ಲಾ ಬರಿ ಇದೆ ಏನಪ್ಪಾ ಇದು ಸುಮ್ನೆ ಹಂಟ್ ಮಾಡೋದು ಫಿಶಿಂಗ್ ಮಾಡೋದು ರೂಲ್ ಮಾಡೋದು ಕಿಂಗ್ಡಮು ಆಮೇಲೆ ಏಕಲವ್ಯ ಒಂದ್ ಸ್ವಲ್ಪ ದೊಡ್ಡವನ್ ಆಗ ಅವನ್ಗೆ ತುಂಬಾ ಇಷ್ಟ ಇರುತ್ತೆ ಕ್ಷತ್ರಿಯ ವಾರ್ಫೆರ್ ಕಲಿಬೇಕಂತ ಬಟ್ ಅದ್ರ ಯಾರೂರಲ್ಲ ಅವನ್ ಅವನಿರೋ ಕಡೆ ಯಾರೂರಲ್ಲ ಅವ್ರು ಆದ್ರೆ ಅವನು ಒಂದ್ಸಲಿ ಕೇಳ್ಕೊಂಡಿರ್ತಾನ ಅವ್ರ ಅಪ್ಪ ಎಲ್ಲ ರೂಲ್ ಮಾಡ್ತಾರಲ್ವಾ ಕಿಂಗ್ಡಮ್ಸು ಅವ್ರಿಗೆ ಗೊತ್ತಿರುತ್ತೆ ದ್ರೋಣಾಚಾರ್ಯರು ತುಂಬಾ ಸಖತ್ ಆಗಿ ಹೇಳ್ಕೊಡ್ತಾರೆ ಅಸ್ತಿನಾಪುರ ಅಲ್ಲಿರೋ ದ್ರೋಣಾಚಾರ್ಯರು ಸೂಪರ್ ಆಗಿ ಹೇಳ್ಕೊಡ್ತಾರೆ ಅಂತ ಅವ್ನಿಗೆ ಗೊತ್ತಾಗಿರತ್ತೆ ಅವ್ ಅವರಷ್ಟು ಚೆನ್ನಾಗಿ ಹೇಳ್ಕೊಡೋ ಗುರು ಎಲ್ಲೂ ಇರಲ್ಲ ಅಂತ ಗೊತ್ತಿರ್ತೇ ಏಕಲವ್ಯ ನನ್ ಫ್ರೆಂಡ್ಗೆ ಆಮೇಲೆ ಅದಕ್ಕೆ ಫಾರೆಸ್ಟ್ ಬಿಟ್ಟು ಅವ್ನ ಜರ್ನಿ ಮಾಡ್ತಾನೆ ಇದಕ್ಕೆ ಹಸ್ತಿನಾಪುರಗೆ ತುಂಬಾ ಕಷ್ಟ ಫಾರೆಸ್ಟ್ ಕಿಂದ ಹಸ್ತಿನಾಪುರ ಹೋಗೋದು ಏನಂತಕೊಂಡಿದ್ದೀರಾ ಆಯ್ತು ಅಂದಾಜು ಇಲ್ಲಿಂದ ಬಾಂಬೆವರ್ಗು ಅನ್ಕಳಿ ಅದು ಅಂದಾಜು ಅಂದ್ಕಳಿ ಅದಕ್ಕಿಂತ ದೂರ ಅದು ಅದೇ ಕಷ್ಟ ಅಂದ್ರೆ ಇನ್ನ ಅದ್ ಫಾರೆಸ್ಟ್ ಕಿಂದ ಹಸ್ತಿನಾಪುರ ಎಷ್ಟು ಇರ್ಬೇಕು ನೋಡಿ ಅವನ್ ಭಕ್ತಿ ಮತ್ತೆ ನಾನ್ ಕಲಿಬೇಕನ್ನ ಶ್ರದ್ಧಾ ಇದ್ದಿದ್ದಕ್ಕೆ ಎಷ್ಟು ಎಷ್ಟು ಹಿಂಗೆ ಇದ್ ನಿದ್ದೆ ಮಾಡಿಲ್ಲ ಏನೂ ಮಾಡಿಲ್ಲ ತುಂಬಾ ದೊಡ್ಡ ಜರ್ನಿ ಅದು ಅಷ್ಟಿನಾಪುರ ಆದ್ರೆ ಏಕಲವ್ಯ ಕೊನೆಗೂ ಕಂಪ್ಲೀಟ್ ಮಾಡ್ತಾನೆ ಆ ಲೆವೆಲ್ ಆಮೇಲೆ ಅವನು ಗ್ರೇಟ್ ಸಿಟಿ ಗ್ರೇಟ್ ಸಿಟಿಯಿಂದ ನೆಡ್ಕೊಂಡೋಗ್ತಾ ಇರ್ತಾನೆ ಅಲ್ಲಿ ಪ್ಯಾಲೆಸ್ ಗೇಟು ತುಂಬಾ ದೊಡ್ಡ ಗೇಟು ಅಲ್ಲಿ ದ್ರೋಣಾಚಾರ್ಯರು ಅಲ್ಲಿ ಅಲ್ಲೆಲ್ಲ ಕೂತಿರ್ತಾರೆ ಆದ್ರೆ ಇವನಿಗೆ ಗೊತ್ತಿರಲ್ಲ ಆಮೇಲೆ ನೋಡ್ತಾನೆ ಆಮೇಲೆ ನೋಡಿದ ತಕ್ಷಣ ಒಂಥರ ಸೌಂಡ್ ಬರುತ್ತೆ ನೋಡಿಗಂತೂ ಅರ್ಥಾನೇ ಆಗಲ್ಲ ಸೌಂಡ್ ಈ ತರ ಬರ್ತಾರ್ತೆ ಅವನ್ಗೆ ಸೌಂಡು ಗೊತ್ತಾಯ್ತಾ ಈ ತರ ಸೌಂಡ್ ಬರ್ತಾರ್ತೆ ಯಾಕೆ ಪ್ಯಾಲಸ್ ಮುಂಚೆ ಎಲ್ಲ ಶಂಕು ಹುಡುತಾದ್ರು ಮತ್ತೆ ಡ್ರಮ್ಸ್ ಬರ್ಸ್ತಾದ್ರು ಗೇಟ್ ಹತ್ರ ಆಮೇಲೆ ಅಲ್ಲಿ ಅವನಿಗೆ ಒಬ್ರು ಕಾಣಿಸ್ತಾರೆ ಏನಪ್ಪಾ ಒಬ್ರು ಹುಡ್ಗ ಆ ಹುಡ್ಗ ದ್ರೋಣಾಚಾರ್ಯ ಗೊತ್ತಿರಲ್ಲ ಅದಕ್ಕೆ ಇಲ್ಲಿ ದ್ರೋಣಾಚಾರ್ಯರು ಎಲ್ಲಿದ್ದಾರೆ ಅಂತ ಈ ಏಕಲವ್ಯ ಕೇಳ್ತಾನೆ ಅಲ್ಲಿದ್ದಾರೆ ಅಲ್ಲಿದ್ದಾರೆ ಅಲ್ಲಿದ್ದಾರೆ ಅಂತ ಇವ್ರು ಹೇಳ್ತಾರೆ ಇವ್ರ ಅಸಿಸ್ಟೆಂಟ್ ಆಗ ಇವನಿಗೆ ಗೊತ್ತಾಗುತ್ತೆ ಅಲ್ಲಿ ಹೋಗ್ತಾನೆ ಆದ್ರ ಸುತ್ತ ಫುಷ್ ನೋಡ್ತಾನೆ ಗಿಡಗಳು ಇಂದ ಮಾಡಿರೋ ಟೆಂಪಲ್ಗಳು ಮೂರ್ತಿಗಳು ಎಲ್ಲ ಹೇಳ್ತೇವೆ ಇವನಿಗಂತೂ ಶಾಕು ಎಲ್ಲ ಗೋಲ್ಡು ಇವನು ಮುಂಚೆಯಿಂದಾನೆ ಅವ್ರ ಅಪ್ಪ ಗ್ರೀಡಿ ಆಗ್ಬಾರ್ದಂತ ಗೋಲ್ಡ್ ದುಡ್ಡೇನೋ ತೋರಿಸಿರಲ್ಲ ಆಮೇಲೆ ಅವ್ರಿಗೆ ದ್ರೋಣಾಚಾರ್ಯರು ಏಕದ್ಯ ನೋಡ್ತೇನೆ ಅದ್ರಲ್ಲಿ ದ್ರೋಣಾಚಾರ್ಯರು ಇದಾರೆ ಅಂತ ನನ್ನ ಫ್ರೆಂಡ್ ಆಮೇಲೆ ಅಲ್ಲಿ ಅಲ್ಲಿ ನೋಡ್ದಕ್ಷ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ಆದ್ರೆ ದ್ರೋಣಾಚಾರ್ಯರು ನೋಡಿರಲ್ಲ ಅದನ್ನ ಇವರು ಎಲ್ಲರೂ ರೆಡಿ ಮಾಡ್ಕೊತಾ ಇರ್ತಾರೆ ಅರ್ಜುನ ಎಲ್ಲ ಅವರು ಕೌರವಾಸು ಮತ್ತೆ ಪಾಂಡವಾಸು ಮಗ ಮಗರುಗಳೆಲ್ಲ ರೆಡಿ ಮಾಡ್ಕೊತ ಇರ್ತಾರೆ ಪ್ರಾಕ್ಟೀಸ್ ಮಾಡಕ್ಕೆ ಬಿಲ್ಲು ಬಾಣ ಎಲ್ಲ ಬಾಣಗಳೆಲ್ಲ ಒಂದ್ ಕಡೆ ಇಟ್ಟಿ ಮಾಡ್ಕೊಬೇಕಾರೆ ದ್ರೋಣಾಚಾರ್ಯರು ಕೂತ್ಕೊಂಡು ಅವ್ರ ಎಷ್ಟು ತಗೊತಾ ಆಗ್ತಾರೆ ಆಗ ಏಕಲವ್ಯಂಗೆ ನೋಡಿ ಖುಷಿಯಾಗಿ ಎಷ್ಟು ಖುಷಿ ಆಯ್ತು ಗೊತ್ತೋ ಚಾರ್ಯರತ್ರ ಬಾಣ ಇರುತ್ತಲ್ಲ ಬಿಲ್ಲು ಬಾಣ ಅಷ್ಟ್ ಅದ್ ಕೊಟ್ಟಂಗೆ ಅಷ್ಟ್ ಖುಷಿ ಆಯ್ತು ಅವರಿಗೆ ಓಡೋಗಿ ಕಾಲು ನಮಸ್ಕಾರ ಮಾಡಿದ್ರು ಅದೆಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿದ್ರು ಗೊತ್ತಾ ಮೂರು ನಿಮಿಷ ಎದ್ಲೆ ಇಲ್ಲ ಇದಕ್ಕೆ ದ್ರೋಣಾಚಾರ್ಯರಿಗೆ ತುಂಬಾ ಖುಷಿಯಾಗಿ ಅಪ್ಪ ಎದಳು ಎದಳು ಅಂತ ಹೇಳ್ತಾರೆ ದ್ರೋಣಾಚಾರ್ಯರು ಅದ ದ್ರೋಣಾಚಾರ್ಯರು ಕೇಳ್ತಾರೆ ತಕ್ಷಣ ನೀವು ಕ್ಯಾಶ್ಟ್ ಏನಪ್ಪಾ ನೀವು ಫ್ಯಾಮಿಲಿ ಯಾರು ಮತ್ತು ನೀವು ಎಲ್ಲಿ ಇರ್ತೀರಾ ಅಂತ ಕೇಳ್ತಾರೆ ಅದ ಏಕಲವ್ಯ ಹೇಳ್ತೇನೆ ನಮ್ಮಪ್ಪ ಚೀಫು ಟ್ರೈಬುಗೆ ನಿಶಾದಾಸ್ಗೆ ಆಮೇಲೆ ನನ್ನ ನನಗೆ ಯಾವುದು ಕ್ಯಾಶ್ಟೇ ಇಲ್ಲ ನಾನು ಫಾರೆಸ್ಟು ನಾನು ಅಂತ ಹೇಳ್ತೇನೆ ಇಲ್ಲಿಂದ ಟ್ರಿಸ್ಟು ನೋಡಿ